ಬಿಸ್ಮಿಲ್ಲ ಯು ವಾಹ್ನನು ವಹೀ ಪ್ರಮದಯ ಮೇನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಅಲ್ಹ ಖಚಿತವಾದ ಸಂಭವ ನಲ್ಹ ಏನದು ಖಚಿತವಾದ ಸಂಭವ ಒಲ್ಹ ಆ ಖಚಿತವಾದ ಸಂಭವ ಏನೆಂಬುದು ನಿಮಗೇನು ಗೊತ್ತು ಕೆದ್ದ ಬಚ್ಚು ಆದ್ ಮತ್ತು ಆದ ಜನಾಂಗದವರು ಹಠಾತ್ತನೆ ಬಂದೆರಗುವ ಆ ವಿಪತ್ತನ್ನು ನಿರಾಕರಿಸಿಬಿಟ್ಟರು ಸಮುದರಂತೂ ಒಂದು ಭೀಕರ ಅಪಘಾತದ ಮೂಲಕ ನಾಶಗೊಳಿಸಲ್ಪಟ್ಟರು ಬಿರಿ ಸೊರಿ ನಾ ಮತ್ತು ಆದ್ ಒಂದು ತೀವ್ರ ಚಂಡಮಾರುತದಿಂದ ನಾಶಗೊಳಿಸಲ್ಪಟ್ಟರು ಕಮಲಿಯನ್ಸು ಅಲ್ಲಾಹನು ಅದನ್ನು ನಿರಂತರ ಏಳು ರಾತ್ರೆ ಮತ್ತು ಎಂಟು ಹಗಲುಗಳ ಕಾಲ ಅವರ ಮೇಲೆ ಹೇರಿಟ್ಟನು ನೀವು ಅಲ್ಲಿರುತ್ತಿದ್ದರೆ ಅವರು ಅಲ್ಲಿ ಖರ್ಜೂರದ ಟೊಳ್ಳಾದ ಕಾಂಡಗಳಂತೆ ಬಿದ್ದಿರುವುದನ್ನು ಕಾಣುತ್ತಿದ್ದೀರಿ ಈಗ ಅವರ ಪೈಕಿ ಯಾರಾದರೂ ಉಳಿದಿರುವುದು ನಿಮಗೆ ಕಾಣಿಸುತ್ತಿದೆಯೇ ಇದೇ ಮಹಾ ಅಪರಾಧವನ್ನು ಫಿರ್ಅವು ಮತ್ತು ಅವನಿಗಿಂತ ಹಿಂದಿನವರು ಮತ್ತು ಬುಡಮೇಲಾದ ನಾಡುಗಳ ಜನರು ಯಸಗಿದ್ದರು ಅವರೆಲ್ಲರೂ ತಮ್ಮ ಪ್ರಭುವಿನ ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದಾಗ ಅವನು ಅವರನ್ನು ಅತ್ಯುಗ್ರವಾಗಿ ಹಿಡಿದನು ಜಲ ಪ್ರಳಯವು ಮಿತಿ ಮೀರಿದಾಗ ನಾವು ನಿಮ್ಮನ್ನು ಹಡಗಿಗೆ ಹತ್ತಿಸಿ ಬಿಟ್ಟಿದ್ದೆವು ಲೀನಾಲ ಈ ಘಟನೆಯನ್ನು ನಿಮ್ಮ ಪಾಲಿಗೆ ಒಂದು ಪಾಠದಾಯಕ ಸ್ಮರಣವಾಗಿ ಮಾಡಲು ಮತ್ತು ನೆನಪಿಡುವ ಕಿವಿಗಳು ಇದರ ನೆನಪನ್ನು ಸುರಕ್ಷಿತವಾಗಿಡುವಂತಾಗಲು ಹೀಗೆ ಮಾಡಲಾಗಿತ್ತು ಮುಂದೆ ಒಮ್ಮೆ ಕಹಳೆಯನ್ನು ಊದುವಾಗಿದ ಹಾಗೂ ಭೂಮಿ ಮತ್ತು ಪರ್ವತಗಳನ್ನೆತ್ತಿ ಒಂದೇ ಏಟಿಗೆ ಛಿದ್ರ ವಿಚಿದ್ರಗೊಳಿಸಲಾಗುವಾಗೂ ಕಾಚಿಲ್ವ ಆ ದಿನ ಸಂಭವಿಸಲಿರುವ ಆ ಘಟನೆಯು ಸಂಭವಿಸಿ ಬಿಡುವುದು ವಯ ಪತಿ ಸಮ ಅಂದು ಆಕಾಶವು ಬಿರಿಯುವುದು ಮತ್ತು ಅದರ ಬಿಗಿತವು ಸಡಿಲವಾಗಿ ಬಿಡುವುದು ಒಲ್ಮಲ ಕುವಾರ್ಮಿಲು ಔಷಮ್ಯ ಉಮನಿಯ ದೇವಚರರು ಅದರ ಸುತ್ತಮುತ್ತಲಲ್ಲಿರುವರು ಮತ್ತು ಎಂಟು ಮಂದಿ ದೇವಚರರು ಅಂದು ನಿಮ್ಮ ಪ್ರಭುವಿನ ವಿಶ್ವ ಸಿಂಹಾಸನವನ್ನು ತಮ್ಮ ಮೇಲೆ ಹೊತ್ತಿರುವರು ಅದು ನೀವು ಹಾಜರುಗೊಳಿಸಲ್ಪಡುವ ದಿನವಾಗಿರುವುದು ನಿಮ್ಮ ಯಾವ ರಹಸ್ಯವೂ ಅಡಗಿರಲಾರದು ನನ್ನ ಊಹಿ ಉ ಆಗ ಯಾರ ಕರ್ಮ ಪತ್ರವನ್ನು ಅವನ ಬಲಗೈಯಲ್ಲಿ ಕೊಡಲಾಗುವುದೋ ಅವನು ಹೇಳುವನು ಇದೋ ನನ್ನ ಕರ್ಮ ಪತ್ರವನ್ನು ಓದಿರಿಯ ನನಗೆ ನನ್ನ ಕರ್ಮ ಪತ್ರವು ಖಂಡಿತವಾಗಿಯೂ ಸಿಗಲಿದೆ ಎಂದು ನಾನು ಗ್ರಹಿಸಿದ್ದೆ ಹೀಗೆ ಅವನು ಮನಮೆಚ್ಚುಗೆಯ ಸುಖ ಭೋಗಗಳಲ್ಲಿರುವನು ಈ ಜನ ಅತ್ಯುನ್ನತ ಸ್ವರ್ಗೋದ್ಯಾನದಲ್ಲಿ ಅದರ ಫಲದ ಗೊಂಚಲುಗಳು ಬಾಗಿ ಇಂತಹವರೊಡನೆ ನೀವು ಕಳೆದು ಹೋದ ದಿನಗಳಲ್ಲಿ ಮಾಡಿರುವ ಸತ್ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ತಿನ್ನಿರಿ ಮತ್ತು ಕುಡಿಯಿರಿ ಎಂದು ಹೇಳಲಾಗುವುದು ಯಾರ ಕರ್ಮ ಪತ್ರವನ್ನು ಅವನ ಎಡಗೈಯಲ್ಲಿ ಕೊಡಲಾಗುವುದೋ ಅವನು ಹೇಳುವನು ಅಯ್ಯೋ ನನ್ನ ಕರ್ಮ ಪತ್ರವನ್ನು ನನಗೆ ಕೊಡದೇ ಇರುತ್ತಿದ್ದರೆ ಮತ್ತು ನನ್ನ ಕರ್ಮ ವೃತ್ತಾಂತವೇನೆಂದು ನನಗೆ ತಿಳಿಯದೇ ಇರುತ್ತಿದ್ದರೆ ಅಯ್ಯೋ ಭೂಲೋಕದಲ್ಲಿ ಬಂದಿದ್ದ ನನ್ನ ಈ ಮರಣವೇ ನಿರ್ಣಾಯಕವಾಗಿರುತ್ತಿದ್ದರೆ ನನ್ನ ಸಂಪತ್ತು ಇಂದು ನನಗೇನು ಪ್ರಯೋಜನ ಕೊಡಲಿಲ್ಲ ನನ್ನ ಅಧಿಕಾರವೆಲ್ಲವೂ ಕೊನೆಗೊಂಡಿತು ಆಗ ಹೀಗೆ ಅಪ್ಪಣೆಯಾಗುವುದು ಇವನನ್ನು ಹಿಡಿಯಿರಿ ಮತ್ತು ಇವನಿಗೆ ಕಂಠ ಹಾಕಿರಿ ೂ ಅನಂತರ ಇವನನ್ನು ನರಕದೊಳಕ್ಕೆ ತಳ್ಳಿಬಿಡಿರಿ ತುಮಿಸಿಲ್ ಸಿಲಿಲ್ಲ ನದಿಲುಕೋ ಆ ಬಳಿಕ ಅವನನ್ನು ಎಪ್ಪತ್ತು ಮಳ ಉದ್ದದ ಸಂಕೋಲೆಯಿಂದ ಬಿಗಿರಿ ಇನ್ನ ಹೂ ಕೆನಲ ಉಮ್ಮಿನು ಬಿಲ್ಲವೇ ಇವನು ಮಹಿಮಾವಂತನಾದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಿರಲಿಲ್ಲ ಮತ್ತು ದರಿದ್ರರಿಗೆ ಊಟ ಪ್ರೇರೇಪಿಸುತ್ತಲು ಇರಲಿಲ್ಲ ಆದುದರಿಂದ ಇಲ್ಲಿ ಅವನಿಗೆ ಅನುಕಂಪ ತೋರುವವನಾರೂ ಇಲ್ಲುಲ್ಮಿಸ್ ಮತ್ತು ಗಾಯದ ಕೀವಿನ ಹೊರತು ಅವನಿಗೆ ಬೇರೆ ಯಾವ ಆಹಾರವೂ ಇಲ್ಲ ಲ ಕುರು ಅದನ್ನು ಪಾಪಿಗಳ ಹೊರತು ಇನ್ನಾರು ತಿನ್ನುವುದಿಲ್ಲ ಕಲ ಉಸಿಮು ಬಿಡುಸಿರೂನ್ ಹಾಗಲ್ಲ ನಾನು ಆಣೆ ಹಾಕುತ್ತೇನೆ ನೀವು ನೋಡುವ ವಸ್ತುಗಳ ವಲ ತುದಸಿರೂ ಹಾಗೂ ನೋಡದ ವಸ್ತುಗಳ ಇನ್ನ ಹೂಲ ಪೌಲು ಸೂರಿ ಇದು ಓರ್ವ ಗೌರವಾನ್ವಿತ ಸಂದೇಶವಾಹಕನ ಮಾತಾಗಿದೆ ಇದು ಯಾವುದೇ ಕವಿಯ ಮಾತಲ್ಲ ನೀವು ಅತ್ಯಲ್ಪವೇ ವಿಶ್ವಾಸ ವಿಧಿಸುತ್ತೀರಿ ಒಲಬಲಿ ಶಿರಿಲ್ ಕೊಲನ್ನತದ ಕೋ ಮತ್ತು ಇದು ಯಾವುದೇ ಜ್ಯೋತಿಷ್ಯನ ಮಾತಲ್ಲ ನೀವು ಅತ್ಯಲ್ಪವೇ ಚಿಂತನೆ ನಡೆಸುತ್ತೀರಿ ಇದು ಸರ್ವ ಲೋಕಗಳ ಪಾಲಕ ಪ್ರಭುವಿನ ಕಡೆಯಿಂದ ಅವತೀರ್ಣವಾಗಿದೆ ಮತ್ತು ಪ್ರವಾದಿಯವರು ಸ್ವಯಂ ಯಾವುದಾದರೂ ಮಾತನ್ನು ಸೃಷ್ಟಿಸಿಕೊಂಡು ನಮ್ಮದೆಂದು ಹೇಳಿರುತ್ತಿದ್ದರೆ ನಾವು ಇವರ ಬಲಗೈಯನ್ನು ಹಿಡಿದು ಬಿಡುತ್ತಿದ್ದೆವು ಮತ್ತು ಇವರ ಕಂಟನಾಡಿಯನ್ನು ಕತ್ತರಿಸಿ ಬಿಡುತ್ತಿದ್ದೆವು ಕಮಿನ್ ಜೀನ್ ಆಗ ನಿಮ್ಮ ಪೈಕಿ ನಮ್ಮನ್ನು ಈ ಕಾರ್ಯದಿಂದ ತಡೆಯುವವರಾರೂ ಇರುತ್ತಿರಲಿಲ್ಲ ಇನ್ನಹುಲ ಚಿಲ್ ಮುಚ್ಚಕೀನ್ ವಾಸ್ತವದಲ್ಲಿ ಇದು ದೇವ ಭಯ ಉಪದೇಶವಾಗಿದೆ ಮತ್ತು ನಿಮ್ಮಲ್ಲಿ ಕೆಲವರು ನಿರಾಕರಿಸುವವರಿದ್ದಾರೆಂಬುದನ್ನು ನಾವು ಬಲ್ಲೆವು ಇಂತಹ ಸತ್ಯ ನಿಷೇಧಿಗಳಿಗೆ ಖಂಡಿತವಾಗಿಯೂ ಇದು ಖೇದದ ಹೇತುವಾಗಿದೆ ಇದು ಅತ್ಯಂತ ಖಚಿತವಾದ ಸತ್ಯವಾಗಿದೆದರಿಂದ ಸಂದೇಶವಾಹಕರೇ ನಿಮ್ಮ ಮಹಿಮಾಪೂರ್ಣ ಪ್ರಭುವಿನ ನಾಮವನ್ನು ಜಪಿಸಿರಿ